ಕೇವಿ ವಿ ರಾಮಸ್ವಾಮಯ್ಯ ನನ್ನ ಸಂಸ್ಕೃತ ಉಪಾಧ್ಯಾಯರು ಕಾಶಿ ರಾಘವೇಂದ್ರಾಚಾರ್ಯರ ವಿಷಯವನ್ನು ಬೇರೆ ಬರೆದದಾಗಿದೆ ಜ್ಞಾಪಕ ಚಿತ್ರ ಚಿತ್ರಶಾಲೆ ನಾಲ್ಕು ಈಗ ನನ್ನ ಇಂಗ್ಲಿಷ್ ಉಪಾಧ್ಯಾಯರ ಸ್ಮರಣೆಗೆ ಹೋಗುತ್ತೇನೆ ಮುಳುಬಾಗಿರಿಗೆ ಇಂಗ್ಲಿಷ್ ವಿದ್ಯಾಸೌಕರ್ಯ ಬಂದದ್ದು ಸಾವಿರದ ಒಂಬೈನೂರಲ್ಲಿ ಎಂದು ತೋರುತ್ತದೆ ಅದಕ್ಕೆ ಮುಂಚೆ ಆ ಊರಿನಲ್ಲಿ ಇಂಗ್ಲಿಷ್ ಅಕ್ಷರಜ್ಞಾನವಿದ್ದವರು ಪೋಸ್ಟ್ ಆಫೀಸಿನ ಹೊರಗಡೆ ಇಬ್ಬರು ಮೂವರು ಮಾತ್ರ ಅವರಲ್ಲೊಬ್ಬರು ಕವೇರಿ ರಾಮಚಂದ್ರಾಚಾರ್ಯರು ಇವರ ಪ್ರಸ್ತಾಪವನ್ನು ಬೇರೆ ಕಡೆ ಮಾಡಿದ್ದಾಗಿದೆ ಜ್ಞಾಪಕ ಚಿತ್ರ ಶಾಲೆ ತೆಲುಗು ಸ್ಕೂಲಿನ ಸಹಾಯೋಪಾಧ್ಯಾಯರಾದ ಮಾರಾಶೆಟ್ಟಿ ಎಂಬುವರು ಇವರು ಜಾತಿಯಲ್ಲಿ ಬಣಜಿಗರು ಈ ಒಬ್ಬ ಶ್ರೀ ವೈಷ್ಣವ ಆಚಾರ್ಯರ ಶಿಷ್ಯವರ್ಗಕ್ಕೆ ಸೇರಿದವರು ಮೈಸೂರಿನಲ್ಲಿ ಎಸ್ ರಂಗಾಚಾರ್ಯರು ಎಂಬವರು ಸಂಸ್ಕೃತ ಪಾಠಶಾಲೆಗಳ ಇನ್ಸ್ಪೆಕ್ಟರ್ ಆಗಿದ್ದರು ಈ ರಂಗಾಚಾರ್ಯರ ಅಣ್ಣಂದಿರು ವೆಂಕಟಾಚಾರ್ಯರು ಅವರು ಮಹಾವಿದ್ವಾಂಸರು ನಮ್ಮ ಮಾರಾಶೆಟ್ಟಿಯವರು ವಂಶಪಾರಂಪರ್ಯದಿಂದ ಈ ವೆಂಕಟಾಚಾರ್ಯರ ಶಿಕ್ಷಾಕೋಟಿಗೆ ಸೇರಿದವರು ವೆಂಕಟಾಚಾರ್ಯರ ಅಭಿಮಾನದಿಂದ ನಮ್ಮ ಮಾರಾಶೆಟ್ಟಿಯ ತಂದೆ ಮುನಿಯಪ್ಪನವರು ತಮ್ಮ ಮಗನನ್ನು ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಕಳುಹಿಸಿದ್ದರು ಆಗ ಮಾರಾಶೆಟ್ಟಿಯವರು ಒಂದಷ್ಟು ರು ಬಹುಶಃ ಆಗ ಇದ್ದ ಮೆಟ್ಯಕುಲೇಷನ್ ತರಗತಿಯವರೆಂದು ತೋರುತ್ತದೆ ಈ ಇಬ್ಬರ ಹೊರತು ಇಂಗ್ಲಿಷ್ ಪರಿಚಯವಿದ್ದವರು ಊರ ಜನ ಯಾರೂ ಇರಲಿಲ್ಲ ಸರ್ಕಾರಿ ಅಧಿಕಾರಿಗಳು ಸಹ ಮೇಲ್ಮಟ್ಟದ ವಿದ್ಯಾ ಸಂಪತ್ತು ಪಡೆದಿದ್ದವರಲ್ಲ ನಮ್ಮ ಊರಿಗೆ ಸರ್ಕಾರದ ಅಧಿಕಾರಿಯಾಗಿ ಮೊದಲು ಬಂದ ಬಿಎ ಪಟ್ಟಾಂಕಿತರು ಸಬ್ ರಿಜಿಸ್ಟ್ರಾರ್ ರಾಮದಾಸಪ್ಪನವರು ಇದು ಸುಮಾರು ಸಾವಿರದ ಒಂಬೈನೂರ ಒಂದರಲ್ಲಿ ಈ ವಿಚಾರಕ್ಕೆ ಮತ್ತೆ ಬರೋಣ ತವ ಮುಳುಬಾಗಿಲಿನಲ್ಲಿ ಇಂಗ್ಲೀಷ್ ಉಪಾಧ್ಯಾಯರು ಸಂಸ್ಕೃತ ಉಪಾಧ್ಯಾಯರು ಬೇಕೆಂದು ಸರ್ಕಾರಕ್ಕೆ ಪದೇ ಪದೇ ಅರ್ಜಿ ಬರೆಯುತ್ತಿದ್ದರಲ್ಲಿ ಮುಖ್ಯರು ನನ್ನ ತಂದೆ ಆ ಅರ್ಜಿಗಳಿಗೆ ಹತ್ತಿಪ್ಪತ್ತು ಮಂದಿ ರುಜು ಹಾಕಿರುತ್ತಿದ್ದರು ಆದರೂ ನನ್ನ ತಂದೆಯನ್ನು ಅವರ ಸ್ನೇಹಿತರು ಮೂದಲಿಸುತ್ತಿದ್ದರು ನಿನ್ನ ಮಗನಿಗೋಸ್ಕರ ತಾನೇ ಇದೆಲ್ಲ ಎಂದು ಅದಕ್ಕೆ ಈ ನನ್ನ ಮಗನಿಗೆ ನಾಳೆ ನಿನ್ನ ಮಗನಿಗೆ ಅದರಲ್ಲಿ ಏನು ತಪ್ಪು ಎಂದು ನನ್ನ ತಂದೆ ಉತ್ತರಿಸುವರು ಹೀಗೆ ಬಹುಕಾಲದ ತಪಸ್ಸಿನ ಫಲವಾಗಿ ಅಲ್ಲಿಯ ಮಿಡ್ಲ್ ಸ್ಕೂಲಿನಲ್ಲಿ ಒಬ್ಬ ಇಂಗ್ಲಿಷ್ ಮೇಸ್ಟರು ಇರತಕ್ಕದ್ದೆಂದು ಸರ್ಕಾರ ಅನುಗ್ರಹ ಮಾಡಿತು ಅದರಂತೆ ನೇಮಕವಾಗಿ ಬಂದ ಮೊದಲನೆಯ ಮೇಸ್ಟರು ಕೆವಿ ರಾಮಸ್ವಾಮಯ್ಯರ್ ಎಂಬರು ಕೆವಿ ರಾಮಸ್ವಾಮಯ್ಯರ್ ಅವರು ಕೊಯಮತ್ತೂರು ಪ್ರಾಂತದವರು ಅವರಿಗೆ ಮದುವೆಯಾಗಿದ್ದದ್ದು ಮೈಸೂರಿನ ಹೆಣ್ಣು ಆ ಹೆಣ್ಣಿನ ತಂದೆ ಮೈಸೂರು ಪಟ್ಟಣದ ಸಬ್ಜಡ್ಜಿ ಕೋರ್ಟ್ನಲ್ಲಿ ಶಿರಸ್ತೇದಾರರಾಗಿದ್ದರು ಈ ಶಿರಸ್ತೇದಾರರಿಗೂ ನನ್ನ ಜಾತಿಗೆ ಸೇರಿದ ಕೆ ವಕೀಲ ವೆಂಕಟಸುಬ್ಬಯ್ಯ ಎಂಬುವರಿಗೂ ಸ್ನೇಹವಿತ್ತು ಇಬ್ಬರು ಕೋರ್ಟಿನ ಕೆಲಸದವರಾಗಿದ್ದರಿಂದ ಶಿರಸ್ತೇದಾರ ಅಯ್ಯರ್ ಅವರು ನಮ್ಮ ವೆಂಕಟಸುಬ್ಬಯ್ಯನವರೊಡನೆ ಒಂದು ದಿನ ಮಾತನಾಡುತ್ತಾ ತಮ್ಮ ಕಟ್ಟಗಳನ್ನು ಹೇಳಿಕೊಂಡು ಸಹಾಯ ಬೇಡಿದರಂತೆ ಸ್ವಾಮಿ ನನ್ನ ಮಗಳಿಗೆ ಬಹುಕಾಲ ಹುಡುಕಿ ಕಷ್ಟಪಟ್ಟು ಮದುವೆ ಮಾಡಿದ್ದಾಯಿತು ಎಫ್ಎ ಪಾಸು ಮಾಡಿ ಮುಂದಿನ ಓದಿಗೆ ಅನುಕೂಲ ಸಾಲದೆ ಚಾಕರಿ ಹುಡುಕಿಕೊಂಡಿದ್ದ ನಾನು ನನಗೆ ತಿಳಿದವರಿಗೆಲ್ಲ ಹೇಳಿಕೊಂಡಿದ್ದೆ ದೇವರ ದರೆಯಿಂದ ಆತನಿಗೆ ಸ್ಕೂಲು ಮೇಷರ ಚಾಕರಿ ದೊರೆತಿದೆ ಆದರೆ ದೂರದೇಶದಲ್ಲಿ ಯಾವುದೋ ಮುಳಬಾಗಿಲು ಎಂಬ ಜಾಗ ಇದೆಯಂತೆ ಕೋಲಾರ ಜಿಲ್ಲೆಯಲ್ಲಿ ಅದು ನಮಗೆ ಹೆಸರಿನ ಪರಿಚಯ ಕೂಡ ಇಲ್ಲದ ದೇಶ ನನ್ನ ಅಳಿಯನಿಗಾದರೂ ಕನ್ನಡ ಸೆಲಗೂ ಬಾರದು ಈತ ಅವರಿಗೆ ಹೋಗಿ ನಿರ್ವಾಹ ಮಾಡುವುದು ಹೇಗೆ ಯೋಚನೆಯಾಗಿದೆ ನಿಮಗೆ ಅಲ್ಲಿ ಯಾರಾದರೂ ಪರಿಚಯರು ಇದ್ದರೆ ಅವರಿಗೆ ಒಂದು ಕಾಗದ ಬರೆಯಲಾದೆ ನನ್ನ ಮಗಳು ಎರಡು ಮೂರು ತಿಂಗಳು ಅಲ್ಲಿಗೆ ಹೋಗುವ ಹಾಗಿಲ್ಲ ಆತನ ಭೋಜನ ವಸತಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಇದು ನಿಮ್ಮಿಂದ ಆದಿತ್ಯ ಎಂದು ಹೇಳಿದರು ಪರಿಚಯ ಇದಕ್ಕೆ ಉತ್ತರವಾಗಿ ವೆಂಕಟಸುಬ್ಬಯ್ಯನವರು ಅದೇನು ಕಷ್ಟ ಕೋಲಾ ಕೋಲಾರದಲ್ಲಿ ನಮ್ಮ ಬೀಗರು ಶೇಷಗಿರಯ್ಯನವರು ಇದ್ದಾರೆ ಅವರು ಲಾಯರು ಆ ದೊಡ್ಡ ಕುಟುಂಬದಲ್ಲಿ ಒಬ್ಬ ಅತಿಥಿಗೆ ಊಟವೆಂಬುದು ಅವರಿಗೆ ಸಣ್ಣ ವಿಷಯ ಸಂತೋಷದಿಂದ ಒಪ್ಪಿಕೊಂಡರು ನಿಮ್ಮ ಅಳೆಯನ ಕೈಯಲ್ಲಿ ಒಂದು ಕಾಗದ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟರು ಮತ್ತು ಈ ಮಾತನ್ನು ಮುಳಬಾಗಿಲಿನಲ್ಲಿದ್ದ ನನ್ನ ಚಿಕ್ಕಂಜೆಂದಿರಿಗೂ ಕಾಗದ ತಿಳಿಸಿದರು ಕೆ ವಿ ರಾಮಸ್ವಾಮಯ್ಯರು ಕೋಲಾರದಲ್ಲಿ ನನ್ನ ಅಜ್ಜನನ್ನು ಕಂಡು ಅಲ್ಲಿಂದ ಮುಳುಬಾಗಿಲಿಗೆ ಬಂದರು ಅವರು ಬಂದ ದಿನ ನಮ್ಮ ಮನೆಯಲ್ಲಿ ಸಂಭ್ರಮ ಊರಿನ ಎಷ್ಟೋ ಮಂದಿಗೆ ಸಂಭ್ರಮ ಆ ದಿನ ನಮ್ಮ ಹೆಡ್ ಚಂದ್ರಶೇಖರ ಶಾಸ್ತ್ರಿಗಳು ರಾಮಚಂದ್ರಾಚಾರ್ಯರು ನಮ್ಮ ಮನೆಗೆ ಭೋಜನಕ್ಕೆ ದಯಮಾಡಿಸಿದರು ಅಂದಿನಿಂದ ಎರಡು ಮೂರು ತಿಂಗಳ ಕಾಲ ರಾಮಸ್ವಾಮಯರು ಮನೆಯ ಮನುಷ್ಯನಂತೆ ನಮ್ಮಲ್ಲಿಯೇ ಇದ್ದರು ಇದು ನನ್ನ ವಿದ್ಯಾಭ್ಯಾಸಕ್ಕೆ ಒಂದು ವಿಶೇಷ ಸೌಕರ್ಯವಾಯಿತು ಎಂದು ಹೇಳಬೇಕಾಗಿಲ್ಲ ಆ ವೇಳೆಗೆ ನಾನು ಕನ್ನಡ ಲೋವರ್ ಸೆಕೆಂಡರಿ ಪಾಸ್ ಮಾಡಿದ್ದೆ ಮುಂದೆ ಇಂಗ್ಲಿಷ್ ಕಲಿಯಬೇಕೆಂದು ನನ್ನ ಹಿರಿಯ ಉದ್ದೇಶ ಈ ವೇಳೆಗೆ ನಾನು ರಾಮಚಂದ್ರಾಚಾರ್ಯರ ಬಳಿ ಇಂಗ್ಲಿಷ್ ಅಕ್ಷರಾಭ್ಯಾಸ ಮಾಡಿಕೊಂಡಿದ್ದೆ ಆ ಗತಕಾಲದಲ್ಲಿ ಗಾಟ್ ವೈಟ್ ಎಂಬಾತನ ಇಂಗ್ಲಿಷ್ ಬಾಲಬೋಧೆ ಪ್ರಚಾರದಲ್ಲಿತ್ತು ಅದನ್ನು ರಾಮಚಂದ್ರಾಚಾರ್ಯರು ನಮಗೆ ಕಲಿಸಿದರು ಒಂದು ಸಂಗತಿ ಈಗಲೂ ಜ್ಞಾಪಕಕ್ಕೆ ಆ ಪುಸ್ತಕದಲ್ಲಿ ಮೊದಲ ನಾಲ್ಕೈದು ಪಾಠಗಳ ಪೈಕಿ ಒಂದರಲ್ಲಿ ಹಿ ಸಾಮಿ ಶಿ ಸಾಮಿ ದೇ ಸಾಮಿ ಎಂಬ ವಾಕ್ಯಗಳಿದವು ಇದನ್ನು ಓದುವಾಗ ಸಾಮಿ ಸಾಮಿ ಎಂಬ ಮಾತುಗಳನ್ನು ಕೇಳಿ ನನಗೆ ನಗು ಬರ್ತಿ ಬಂದಿತ್ತು ಸ್ವಾಮಿ ಏನು ಆ ಸಾಮಿ ಎಂದೆ ನಾನು ರಾಮಚಂದ್ರಾಚಾರ್ಯರು ಹುಬ್ಬುಗಂಟಿ ಕೀಿದರು ಆದರೆ ಅಲ್ಲಿ ನೋಡುತ್ತಾ ಕೊಡುತ್ತಿದ್ದ ನನ್ನ ಚಿಕ್ಕಜ್ಜ ಕಟ್ಟಿಯಾಗಿ ನಾನು ಹಾಸ್ಯ ಮಾಡುತ್ತಿದ್ದೇನೆಂದು ನನ್ನ ಅಜ್ಜನ ನೋಡಿ ರಾಮಚಂದ್ರಾಚಾರ್ಯರು ನಕರು ಆಗಾಗ ಹೀಗೆ ಇಂಗ್ಲಿಷ್ ಮಾತನ್ನು ಕುರಿತು ವಿನೋದ ನಡೆಯುತ್ತಿತ್ತು ಹೀಗೆ ಅಲ್ಪ ಸ್ವಲ್ಪ ಅಕ್ಷರ ಪರಿಚಯವಾಗಿದ್ದರಿಂದ ರಾಮಸ್ವಾಮಯ್ಯರ್ ಅವರು ನನ್ನನ್ನು ಇಂಗ್ಲಿಷ್ ಎರಡನೆಯ ಕ್ಲಾಸಿಗೆ ಸೇರಿಸಿಕೊಳ್ಳಬಹುದೆಂದು ತೀರ್ಮಾನಿಸಿದರು ಆಮೇಲೆ ರಾಮಸ್ವಾಮಯ್ಯರವರ ಬೋಧನೆ ದೈವಿಕ ರಾಮಸ್ವಾಮಯ್ಯರವರು ಸ್ಕೂಲು ಮೇಷ್ಠರ ವೃತ್ತಿಯನ್ನು ಅನುಸರಿಸಿಕೊಂಡು ಆರಿಸಿಕೊಂಡು ಪಡೆದವರಲ್ಲ ಅವರು ಯಾವುದಾದರೂ ಚಾಕರಿ ಬೇಕೆಂದಿದ್ದವರು ಅವರ ಅಣ್ಣಂದಿರು ಎಲ್ಲೋ ಪೋಸ್ಟ್ ಮಾಸ್ಟರ್ ಆಗಿದ್ದರು ರಾಮಸ್ವಾಮಿ ಅಯ್ಯರವರು ಸಹ ಕೊಂಚ ಕಾಲ ಬದಲಿ ಪೋಸ್ಟ್ ಮಾಸ್ಟರ್ ಕೆಲಸ ನೋಡಿದವರು ಅವರಿಗೆ ಮೈಸೂರು ಸೀಮೆಯಲ್ಲಿ ಇಂಗ್ಲೀಷ್ ಮೆಸ್ಟರ್ ಆಗಿ ನೌಕರಿ ದೊರೆತದ್ದು ದೈವಿಕವೆಂದೇ ಹೇಳಬೇಕು ಮಿಕ್ಕವರ ಮಾತು ಹೇಗಾದರ ಇರಲಿ ನನ್ನ ಪಾಲಿಗೆ ಅದು ದೈವದ ಘಟನೆ ನಾನು ನನ್ನ ಮನಸ್ಸಿನ ಅಂತರಾಳದಿಂದ ಹೇಳುತ್ತೇನೆ ನನಗೆ ಈಗ ಬರುವ ಇಂಗ್ಲಿಶು ರಾಮಸ್ವಾಮಯ್ಯರು ಕಲಿಸಿದಷ್ಟೋ ಅಷ್ಟೇ ಇದು ಉಪಚಾರದ ಮಾತಲ್ಲ ನನ್ನ ಮುಖಸ್ತೋತ್ರಕ್ಕೆ ಈಗ ರಾಮಸ್ವಾಮಯ್ಯರವರು ಬಹುದೂರವಾಗಿದ್ದಾರೆ ಪೋಸ್ಟ್ ಮಾಸ್ಟರ್ ಕೆಲಸದಲ್ಲಿದ್ದವರಿಗೆ ಬಿಎಗೆ ಕೂಡ ಹತವರಿಗೆ ಇಂಗ್ಲಿಷ್ ಪಾಠ ಬೋಧನೆಯಲ್ಲಿ ಅಂತ ಪರಿಜ್ಞಾನವು ವಿಚಕ್ಷಣೆಯೂ ಹೇಗೆ ಬಂದವೋ ನನಗೆ ತಿಳಿಯದು ಭಾಷಾ ಸೌಲಭ್ಯ ರಾಮಸ್ವಾಮಯ್ಯರ್ ಅಯ್ಯರ್ ಮುಳುಬಾಗಿಲಿಗೆ ಬಂದ ಮೇಲೆ ಮೂರು ನಾಲ್ಕು ತಿಂಗಳ ಒಳಗಾಗಿ ಕನ್ನಡ ಕಲಿತರು ಅವರು ಕೊಯಮತ್ತೂರಿನವರಾದದ್ದರಿಂದ ಕನ್ನಡ ಮಾತುಗಳು ಅವರ ಕಿವಿಗೆ ಕೊಂಚ ಕೊಂಚ ಪರಿಚಿತವಾಗಿದ್ದವು ಕನ್ನಡದ ಅನೇಕ ಮಾತುಗಳು ಉಚ್ಚಾರಣೆಯಲ್ಲಿ ತಮಿಳಿಗೆ ಸಮೀಪವಾಗಿದ್ದರಿಂದ ಕನ್ನಡ ರಾಮಸ್ವಾಮಯ್ಯರ್ವಿಗೆ ಸುಲಭವಾಯಿತು ಮೊದಮೊದಲು ಕನ್ನಡದಲ್ಲಿ ಸುಲಭವಾಗಿ ಮಾತನಾಡುತ್ತಿದ್ದರು ನಾಲ್ಕೈದು ತಿಂಗಳಾದ ಮೇಲೆ ಕನ್ನಡ ಓದುವುದಕ್ಕೂ ಕಲಿತರು ಆಮೇಲೆ ಪಾಠ ಹೇಳುವುದು ಅವರಿಗೆ ಸುಲಭವಾಯಿತು ಅವರು ತಮಿಳಿನಲ್ಲಿಯೋ ಪಾಂಡಿತ್ಯ ಪಡೆದಿದ್ದರೆಂದು ತೋರುತ್ತದೆ ಆಗಾಗ್ ತಮಿಳು ಕಾವ್ಯಗಳಿಂದ ವಾಕ್ಯಗಳನ್ನು ಉದಾಹರಿಸುತ್ತಿದ್ದರು ಸರ್ಕಾರಿ ಕೆಲಸದಿಂದ ಪೆನ್ಷನ್ ಪಡೆದ ಮೇಲೆ ಅವರು ಕೋಲಾರದ ಚಿನ್ನದ ಗಣಿ ಪ್ರದೇಶದಲ್ಲಿ ಹೈಸ್ಕೂಲಿನ ತಮಿಳು ಪಂಡಿತರಾಗಿ ಕೆಲಸ ಮಾಡಿದರು ಮುಳುಬಾಗಿಲಿಗೆ ಬಂದ ಅವರು ಕೊಂಚ ಸಂಸ್ಕೃತವನ್ನು ಕಲಿತರು ಅವರಿಗೆ ವೇದಶಾಸ್ತ್ರಗಳಲ್ಲಿಯೂ ಪೂರ್ವಾಚಾರದಲ್ಲಿಯೂ ತುಂಬಾ ಶ್ರದ್ಧೆ ನಾನು ಓದಿದ ಮೊದಲನೆಯ ಉಪನಿಷತ್ ಪುಸ್ತಕಗಳು ಅವರವು ಮೈಸೂರಿನ ಎ ಮಹಾದೇವ ಶಾಸ್ತ್ರಿಗಳು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ವಿವರಣೆಗಳೊಡನೆ ಪ್ರಕಟಿಸಿದ್ದ ದಕ್ಷಿಣಾಮೂರ್ತ್ಯುಪನಿಷತ್ತು ಭಾವನೋಪ ನಿಷತ್ತು ಕೈವಲ್ಯೋಪನಿಷತ್ತು ಇವು ಆ ಪುಸ್ತಕಗಳು ರಾಮಸ್ವಾಮಯ್ಯ ಶ್ರೀಮದ್ ರಾಮಾಯಣ ಪಾರಾಯಣ ಮಾಡುತ್ತಿದ್ದರು ಶ್ರೀರಾಮನವಮಿಯ ದಿನ ಅವರಿಗೆ ತುಂಬಾ ಸಂಭ್ರಮ ಇದನ್ನು ಅವರ ಸ್ವಭಾವ ಪ್ರದರ್ಶಕವಾಗಿ ಹೇಳಿದ್ದೇನೆ ಮೂಲಾಂಶಗಳು ನನ್ನ ಅನುಭವದಿಂದ ನಾನು ಮಾಡಿಕೊಂಡಿರುವ ಸಿದ್ಧಾಂತ ಹೀಗೆ ಯಾರಿಗೆ ಕನ್ನಡವನ್ನು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೋ ಅವರಿಗೆ ಇಂಗ್ಲಿಷ್ ತಕ್ಕಮಟ್ಟಿಗೆ ಸುಲಭವಾಗಿ ಬರುತ್ತದೆ ಭಾಷೆಯಲ್ಲಿ ವ್ಯಾಕರಣ ಪ್ರಕ್ರಿಯೆಯು ಪ್ರಯೋಗ ರೂಢಿಯು ಮೂಲಾಂಶಗಳು ಈ ಮೂಲಾಂಶಗಳು ಒಂದು ಭಾಷೆಯಲ್ಲಿ ಸ್ವಾಧೀನಕ್ಕೆ ಬಂದ ಮೇಲೆ ಅದನ್ನು ಇನ್ನೊಂದು ಭಾಷೆಯಲ್ಲಿ ಕಂಡುಕೊಳ್ಳುವುದು ಸುಲಭ ರು ಆ ಪರಿಗಳ ಲೆಕ್ಕವನ್ನು ಕಲಿತವನಿಗೆ ಪೌಂಡ್ ಶೀಲಿಂಗ್ ಪೆನ್ಸ್ ಲೆಕ್ಕ ಕಷ್ಟವಾದದು ಮರದಿಂದ ಕುರ್ಚಿ ಮಾಡಲು ಕಲಿತವನಿಗೆ ಮೇಜು ಮಾಡುವುದು ಕಷ್ಟವಾಗದು. ಇದೇ ಭಾಷಾ ತತ್ವ ಚಂದ್ರಶೇಖರ ಶಾಸ್ತ್ರಿಗಳ ಕನ್ನಡ ಪಾಠ ವಿಶಕ್ಷ ವಿಚಕ್ಷಣೆಯಿಂದ ರಾಮಸ್ವಾಮಯ್ಯರ ಇಂಗ್ಲಿಷ್ ಪಾಠ ಸಫಲವಾಯಿತು ರಾಮಸ್ವಾಮಯ್ಯರ್ ಅವರ ಇಂಗ್ಲಿಷ್ ಪಾಠಕ್ರಮವನ್ನು ಕುರಿತು ಒಂದೆರಡು ಮಾತು ಹೇಳುವುದಿದೆ ಅವರಿಗಿದ್ದ ವಿದ್ಯಾರ್ಥಿಗಳು ಮೊದಲನೆಯ ವರ್ಷ ನಾಲ್ಕು ಮಂದಿ ಅವರಲ್ಲಿ ಮುಖ್ಯರು ವಿಜಲಾಪುರಂ ವೆಂಕಟೇಶಯ್ಯ ಎಂಬಾತ ಈತ ಉತ್ತರೋತ್ತರ ಬಿಎಬಿಎಲ್ ಪಾಸ್ ಮಾಡಿ ಕೆಲಕಾಲ ರೆವಿನ್ಯೂ ಕಮಿಷನರ್ ಆಫೀಸಿನಲ್ಲಿದ್ದು ಬಳಿಕ ಬೌರಿಂಗ್ಪೇಟೆಯಲ್ಲಿ ವಕೀಲಿ ಕೆಲಸ ನಡೆಸಿದರು ಈತ ಅವರ ಮೆಚ್ಚಿನ ಶಿಷ್ಯ ನಾನಲ್ಲವೆಂದು ಅವರೇ ಸ್ಪಷ್ಟವಾಗಿ ಹೇಳಿದರು ಇನ್ನೊಬ್ಬ ಆತ ಗಂಜಿಗುಂಟೆ ಸುಬ್ರಹ್ಮಣ್ಯ ಉತ್ತರೋತ್ತರ ಈತ ಸ್ಯಾನಿಟರಿ ಇನ್ಸ್ಪೆಕ್ಟರೋ ವೆಟರ್ನರಿ ಇನ್ಸ್ಪೆಕ್ಟರೋ ಆಗಿದ್ದರು ಮೂರನೇ ಬಲಸಾ ವೆಂಕಟರಾಮಶೆಟ್ಟರು ಒಂದು ದಿನ ಬಲಸಾ ವೆಂಕಟರಾಮಶೆಟ್ಟರನ್ನು ರಾಮಸ್ವಾಮಯ್ಯರು ಹೀಗೆ ಕೇಳಿದರು ವೈಆರ್ ಯು ಸ್ಟ್ಯಾಂಡಿಂಗ್ ದೇರ್ ವೆಂಕಟರಾಮಶೆಟ್ಟರು ಐ ಆಮ್ ಸ್ಟ್ಯಾಂಡಿಂಗ್ ಸ್ಟಿಲ್ ವೈಆರ್ ಯು ಸ್ಟ್ಯಾಂಡಿಂಗ್ ಸ್ಟಿಲ್ ಐ ಆಮ್ ಸ್ಟ್ಯಾಂಡಿಂಗ್ ಸ್ಟಿಲ್ ಸ್ಟಿಲ್ ರಾಮಸ್ವಾಮಯ್ಯರು ನಗುತ್ತ ಸ್ಟಿಲ್ ಪದ ಎರಡ ಗಳನ್ನು ವಿವರಿಸಿದರು ಇಂಗ್ಲಿಷ್ ಭಾಷೆಯ ಸ್ವಭಾವವನ್ನು ನಮಗೆ ತೋರಿಸಿಕೊಡಬೇಕೆಂಬುದು ರಾಮಸ್ವಾಮಯ್ಯರ್ ರ ಆಶಯ ಪರಿಕರಗಳು ಪಾಟಕಾಗಿ ಸರ್ಕಾರದವರು ಅವರಿಗೆ ಕೊಟ್ಟಿದ್ದ ಉಪಕರಣ ಸಂಪತ್ತು ಒಂದೇ ಒಂದು ಆನಂಡೇಲ್ ಎಂಬಾತ್ತ ಬರೆದ ನಿಘಂಟು ಈ ಪುಸ್ತಕಕ್ಕೆ ರಾಮಸ್ವಾಮಯ್ಯರ್ ಕ್ರಾಫ್ಟ್ ಪೇಪರ್ ಎಂದು ಈಗ ಕರೆಯುವ ರೆಟ್ಟಿನ ಕಾಲದಲ್ಲಿ ಚೊಕಟವಾಗಿ ಬೈಂಡು ಹಾಕಿ ಜೋಪಾನವಾಗಿರಿಸು ಇರುತ್ತಿದ್ದರು ಅವರು ಬೈಂಡ್ ಹಾಕುತ್ತಿದ್ದದೇ ಒಂದು ಸೊಗಸು ಪುಸ್ತಕವನ್ನು ಕೊಳೆ ಮಾಡದೆ ಸುಖು ಸುಖು ಅವರ ನಿಯಮ ನಮ ಹೆಡ್ ಮಾಸ್ಟರು ಇಂಗ್ಲಿಷ್ ಮೇಸ್ಟರ್ ಉಪಯೋಗಕ್ಕಾಗಿ ಒಂದು ಮರದ ಪೆಟಾರಿಯನ್ನು ಸಂದೂಕೆ ಕೊಟ್ಟಿದ್ದರು ಅದರೊಳಗಿನ ಆರು ಪಾರ್ಶ್ವಗಳಿಗೂ ಟಿನ್ ತಗಳಿನಿಂದ ಇಸ್ತ್ರಿ ಲೈನಿಂಗ್ ಕಟ್ಟಿತ್ತು ಗೆದ್ದಲು ಕಾಪಾಡಲು ಈ ಪೇಟಿಗೆಯಲ್ಲಿ ರಾಮಸ್ವಾಮಯ್ಯರ್ ಇಡುತ್ತಿದ್ದುದು ಪಾಠದ ಪುಸ್ತಕಗಳನ್ನು ನಿಗಂಟು ಮತ್ತು ಎಜುಕೇಶನಲ್ ರಿವ್ಯೂ ಮಾಸಪತ್ರಿಕೆಯನ್ನ ಈ ಎಲ್ಲಾ ಪುಸ್ತಕ ಪತ್ರಿಕೆಗಳು ಅವರ ನಿತ್ಯೋಪಯೋಗದಲ್ಲಿದ್ದವು ಪಾಠಕಾಲದಲ್ಲಿ ಮೂರು ಅಭ್ಯಾಸಗಳು ಪಾಠವಾಚನ ಎಂದರೆ ರೀಡರ್ ಪುಸ್ತಕದಲ್ಲಿಯ ವಾಕ್ಯಗಳನ್ನು ಓದುವುದು ಅಕ್ಷರಗಳ ಉಚ್ಚಾರಣೆ ಧ್ವನಿಯ ಏಳುಬೀಳುಗಳು ವಿರಾಮ ಅರ್ಧ ವಿರಾಮಗಳು ಅವುಗಳಲ್ಲಿ ವಿದ್ಯಾರ್ಥಿ ತಪ್ಪಬಾರದು ಅಕ್ಷರೋಚ್ಚಾರಣೆ ಸ್ಫುಟವಾಗಿರಬೇಕು ಇಂಗ್ಲಿಷ್ನಲ್ಲಿ ವಿಶೇಷ ಲಕ್ಷಣವಾದ ಆಕ್ಸೆಂಟ್ ಎಂಬ ಸೊರಬಾರ ಕ್ರಮ ಹೆಚ್ಚು ಈ ವಚನ ಗುಣಗಳಲ್ಲಿ ವಿದ್ಯಾರ್ಥಿ ಎಚ್ಚರ ತಪ್ಪಿದರೆ ರಾಮಸ್ವಾಮಯ್ಯರವರು ಅದನ್ನು ಗಮನವಿಟ್ಟು ತಿದ್ದುತ್ತಿದ್ದರು ಸಣ್ಣ ತಪ್ಪನ್ನು ಕೂಡ ಲಕ್ಷ್ಯದಿಂದ ನೋಡುತ್ತಿರಲಿಲ್ಲ ಶಬ್ದಾರ್ಥ ಪ್ರತಿಯೊಂದು ಮಾತಿಗೂ ಕನ್ನಡದಲ್ಲಿ ಅರ್ಥ ಹೇಳಬೇಕು ಶಬ್ದವು ಕಷ್ಟವಾದದ್ದೆಂದು ಉಪಾಧ್ಯಾಯರಿಗೆ ತೋರಿದಾಗ ಅವರು ಅರ್ಥ ಹೇಳುವರು ಎರಡು ಮೂರು ಅರ್ಥಗಳಿದ್ದಾಗ ಎರಡು ಮೂರನ್ನು ಹೇಳಿ ಒಂದೊಂದಕ್ಕೂ ಉದಾಹರಣೆ ಕೊಡುವರು ಆ ಉದಾಹರಣೆಗಳನ್ನು ವಿದ್ಯಾರ್ಥಿ ಗೊತ್ತು ಮಾಡಿಕೊಳ್ಳುವವರೆಗೂ ಪಾಠ ಮುಗಿಸುತ್ತಿರಲಿಲ್ಲ ವಾಕ್ಯಾರ್ಥ ಬಿಡಿ ಬಿಡಿ ಮಾತಿನ ಅರ್ಥ ತಿಳಿದಷ್ಟರಿಂದ ವಿಷಯ ಮುಗಿಯದು ಮಾತುಗಳನ್ನು ವಾಕ್ಯದಲ್ಲಿ ಜೋಡಿಸಿ ನೋಡಬೇಕು ಇಂಗ್ಲಿಶಿನಲ್ಲಿ ಇದು ಬಹು ವಿಶೇಷವಾದ ಅಂಶ ಗೆಟ್ ಅಂದರೆ ಏನು ಆನ್ ಎಂದರೆ ಏನು ಗೆಟ್ ಆನ್ ಅಂದರೆ ಏನು ಈ ಗೆಟ್ ಆನ್ ಎಂಬುದನ್ನು ಇಂಡಿ ಇಡಿಎಂ ಎಂದು ಕರೆಯುತ್ತಾರೆ ಇಡಿಎಂ ಎಂದರೆ ಭಾಷಾ ರೂಢಿ ಪ್ರಯೋಗ ಇದು ಇಂಗ್ಲಿಶಿನಲ್ಲಿ ದೊಡ್ಡ ವಿಷಯ ರಾಮಸ್ವಾಮಯ್ಯರವರು ಈ ವಿಷಯಕ್ಕೆ ಚೆನ್ನಾಗಿ ಗಮನ ಕೊಡುವರು ನಿಘಂಟುವಿನ ಅಭ್ಯಾಸ ಅವರು ತಮಗೆ ಸಂದೇಹ ಬಂದಾಗ ಉಡಾಫೆಯಿಂದ ಮಾತನಾಡುತ್ತಿರಲಿಲ್ಲ ನಿಘಂಟನ್ನು ನೋಡುವುದರಲ್ಲಿ ಅವರಿಗೆ ಕೊಂಚವೂ ಪಾಲುಮಾರಿಕೆ ಇರಲಿಲ್ಲ ನಿಘಂಟುವಿನ ಅಭ್ಯಾಸವನ್ನು ನಮ್ಮ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ನಾನು ಕೇಳಿರುವ ಒಂದು ಸಂಗತಿಯನ್ನು ಹೇಳುತ್ತೇನೆ ಹೆಚ್ ಬಾಬಾ ಎಂಬವರು ಮೈಸೂರಿಗೆ ಬಂದಾಗ ಉಪಾಧ್ಯಾಯರು ಅವರು ಪಾಠ ಹೇಳಬೇಕಾಗಿತ್ತು ಪಾಠಕಾಲದಲ್ಲಿ ಒಂದಾನೊಂದು ಇಂಗ್ಲಿಷ್ ಮಾತನ್ನು ವಿವರಿಸಬೇಕಾಗಿ ಬಂದಾಗ ಅವರ ಮೇಜಿನ ಮೇಲಿದ್ದ ನಿಘಂಟು ಪುಸ್ತಕದ ಮೇಲೆ ಬೆರಳಿಟ್ಟು ಕಣ್ಣು ಮುಚ್ಚಿಕೊಂಡು ಪುಸ್ತಕವನ್ನು ತೆರೆಯುವ ಅವರು ಯಾವ ಪುಟವನ್ನು ಹಾಗೆ ತೆರೆಯುವರೋ ಆ ಪುಟದಲ್ಲಿ ಪ್ರಸಕ್ತವಾದ ಮಾತು ಇರುತ್ತಿತ್ತಂತೆ ಎಂ ಅಕ್ಷರದ ಮಾತಿಗೆ ತಿರುಗಿಸಬೇಕಾದ ಪುಟಗಳ ಗಾತ್ರ ಎಷ್ಟು ಕೆ ಅಕ್ಷರದಿಂದ ಮೊದಲಾಗುವ ಪುಟಗಳ ಒಟ್ಟು ಗಾತ್ರ ಎಷ್ಟು ಹೀಗೆ ಅವರು ಬೆಟ್ಟಿನ ಸ್ಪರ್ಶ ಮಾತ್ರದಿಂದ ಪುಟ ಇಷ್ಟಿರಬಹುದು ಇಲ್ಲಿ ಈ ಮಾತು ಎಂದು ಅಂದಾಜು ಮಾಡಬಲ್ಲವರಾಗಿದ್ದರು ಪುಸ್ತಕ ರೂಢಿಯವರಿಗೆ ಅಷ್ಟು ತಾಯಿ ತನ್ನ ಮಗುವಿನ ಅಥವಾ ಮಗು ತನ್ನ ತಾಯಿಯ ಮೈಯನ್ನು ಸೋಂಕಿನ ಮಾತ್ರದಿಂದ ಗುರುತು ಹಿಡಿಯುವುದುಂಟಂತೆ ಅಷ್ಟು ಆಪ್ತತೆ ಬಾಬಾರವರಿಗೂ ನಿಘಂಟುವಿಗೂ ಇತ್ತು ರಾಮಸ್ವಾಮಯ್ಯರು ಈ ಜಾತಿಗೆ ಸೇರಿದವರ ಅವರು ಇಂಗ್ಲಿಷ್ ಪದ ಅದರ ಮೂಲ ರೂಪ ಆ ರೂಪದಿಂದ ಉತ್ಪನ್ನವಾದ ನಾಲ್ಕಾರು ರೂಪಗಳು ಅವುಗಳ ಉಚ್ಚಾರಣೆ ಅವುಗಳ ವಿವಿಧ ಪ್ರಯೋಗಗಳು ಈ ಎಲ್ಲಾ ವಿವರಗಳನ್ನು ಗಮನಿಸಿ ನೋಡಿ ಮನಸ್ಸಿನಲ್ಲಿ ಧಾರಣೆ ಮಾಡುತ್ತಿದ್ದರು ವಾಚಕ ಪುಸ್ತಕ ಹೀಗೆ ಕೆಲಸರಲ್ಲಿ ಇಂಗ್ಲಿಶಿನ ನಾಮಪದಗಳ ಲಿಂಗ ವಿವೇಚನೆ ಕಾಲವಾಚಕ ರೂಪಗಳು ಏಕವಚನ ಬಹು ರೂಪಗಳು ಇವುಗಳನ್ನು ಹೇಳುವಲ್ಲಿ ಆ ಪದಗಳಿಗೆ ಸಂವಾದಿಯಾದ ಕನ್ನಡ ಪದಗಳನ್ನು ಹೇಳಿ ವಿವರಿಸುವರು ಇಂಗ್ಲಿಶಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಕಷ್ಟವಾಗಿದ್ದದ್ದು ಪ್ರಪೊಸಿಷನ್ ಪ್ರತ್ಯಯ ಪದಗಳ ಪ್ರಯೋಗ ಇದು ಇಂಗ್ಲಿಷ್ ಭಾಷೆಯ ಒಂದು ವಿಶೇಷ ಸಂಗತಿ ಗೆಟ್ ಎಂಬ ಧಾತುವಿಗೆ ಗೆಟ್ ಇನ್ ಗೆಟ್ ಆನ್ ಗೆಟ್ ಅಪ್ ಎಂಬ ನಾನಾ ಪ್ರತ್ಯಯ ಪದಗಳು ಅನುಗೂಡುತ್ತವೆ ಇದು ಆ ವೇಶಿಯ ಭಾಷೆಯ ವಿಶೇಷ ಲಕ್ಷಣ ಇದನ್ನು ರಾಮಸ್ವಾಮಯ್ಯರ್ ಅವರು ಉದಾಹರಣಾ ಪೂರ್ವಕವಾಗಿ ತಾವು ಹೇಳುವುದಲ್ಲದೆ ಶಿಷ್ಯರಿಂದ ಹೇಳಿಸುವರು ಆ ಕಾಲದಲ್ಲಿ ಉಪಯೋಗದಲ್ಲಿದ್ದ ವಾಸಿಕ ಪುಸ್ತಕ ದ ನ್ಯೂ ಓರಿಯೆಂಟಲ್ ರೀಡರ್ ಎಂಬ ಮ್ಯಾಕ್ ಮಿಲನ್ ಕಂಪನಿಯ ಪ್ರಕಟಣೆ ಅದರ ಜೊತೆಗೆ ವ್ಯಾಕರಣ ಮದ್ರಾಸಿನ ಕ್ರಿಶ್ಚಿಯನ್ ಲಿಟ್ರೇಚರ್ ಸೊಸೈಟಿಯವರು ಒಂದು ವ್ಯಾಕರಣ ಪುಸ್ತಕಾವಳಿಯನ್ನು ಪ್ರಕಟಿಸಿದರು ಬಾಲಬೋಧೆ ಎರಡನೆಯದು ಮ್ಯಾನ್ಯಲ್ ಕೈಪಿಡಿ ಮಾಧ್ಯಮ ತರಗತಿಯವರಿಗೆ ಮೂರನೆಯದು ಅಡ್ವಾನ್ಸ್ಡ್ ಪ್ರೌಢ ತರಗತಿಗಳವರಿಗೆ ಅಂಥ ಒಳ್ಳೆಯ ವ್ಯಾಕರಣ ಪುಸ್ತಕ ಮಾಲೆ ಪುಸ್ತಕ ಆಮೇಲೆ ಹುಟ್ಟಲಿಲ್ಲವೆಂದು ನನ್ನ ಅಭಿಪ್ರಾಯ ಇಂಡಿಯಾ ದೇಶದ ವಿದ್ಯಾರ್ಥಿಗಳನ್ನು ಉದ್ದೇಶದಲ್ಲಿರಿಸಿಕೊಂಡು ಇಂಗ್ಲೀಷ್ ವಿದ್ವಾಂಸರು ಬರೆದಿದ್ದ ಪುಸ್ತಕ ಅದು ಅದನ್ನೇ ರಾಮಸ್ವಾಮಯ್ಯರ್ ನನಗೆ ಕಲಿಸುತ್ತಿದ್ದದ್ದು ಆ ಪುಸ್ತಕದ ಪ್ರತಿಯನ್ನು ಸಂಪಾದಿಸಲು ನಾನು ಬಹು ಪ್ರಯತ್ನ ಮಾಡಿದೆ ನಮ್ಮ ಪಾಂಡಿತ್ಯ ಪ್ರವಾಹದಲ್ಲಿ ಕನ್ನಡದಲ್ಲಿ ಹೇಗೋ ಇಂಗ್ಲಿಷ್ನಲ್ಲಿಯೋ ಹಾಗೆ ಹತ್ತಾರು ಸದ್ಗ್ರಂಥಗಳು ಕೊಚ್ಚಿಕೊಂಡು ಹೋಗಿವೆ ರಾಮಸ್ವಾಮಯ್ಯರ್ ಅವರು ಕ್ಲಾಸ್ನಲ್ಲಿ ಪಾಠ ಹೇಳಿಕೊಡುತ್ತಿದ್ದದ್ದು ಅವರ ಬೋಧನೆಯ ಮೂರಂಶದಲ್ಲಿ ಒಂದು ಒಂದಂಶ ಸಂಭಾಷಣೆಯಿಂದ ಮಾಡಿಕೊಟ್ಟ ರೂಢಿ ಮತ್ತು ತಿದ್ದಾವಣೆ ಸಾಮಾನ್ಯವಾಗಿ ಶಿಷ್ಯರನ್ನು ಇಂಗ್ಲಿಷ್ನಲ್ಲಿ ಮಾತನಾಡಿಸುವರು ಇಂಗ್ಲಿಷ್ನಲ್ಲಿ ಜವಾಬು ಹೇಳುವರು ತಪ್ಪುಗಳನ್ನು ತಿದ್ದುವರು ಒಳ್ಳೆಯ ಪ್ರಯೋಗಗಳನ್ನು ಆಳಿತೋರಿಸುವರು ಈ ಸಂಭಾಷಣೆಯ ಬೋಧನೆಯಲ್ಲಿ ಒಂದು ಮುಖ್ಯ ಭಾಗ ನನ್ನ ಕಾಲದಲ್ಲಿ ಕನ್ವರ್ಸೇಷನ್ ಲೆಸನ್ ಎಂಬ ಸಂಭಾಷಣೆ ಪಾಠ ವಿಹಿತವಾಗಿತ್ತು ಹೆಚ್ಚುವರಿಯುವುದು ರಾಮಸ್ವಾಮಯ್ಯರವರ ಬೋಧನಾ ವಿಚಕ್ಷಣೆಯ ಮೂರನೆಯ ಅಂಶ ಹೆಚ್ಚುವರಿ ಓದಿದದು ಎಂದರೆ ಇಲಾಖೆಯಿಂದ ನಿಯಮಿಸಲ್ಪಡುವ ಬೇರೆ ಕಥಾರೂಪದ ಪುಸ್ತಕ ವ್ಯಾಸಂಗ ಇದನ್ನು ರಾಮಸ್ವಾಮಯ್ಯ ಕ್ರಮವಾಗಿ ನಡೆಸಿದರು ದಿನ ದಿನವೂ ಸಂಜೆ ಏಳು ಗಂಟೆಯ ಸುಮಾರಿಗೆ ಅವರ ಮನೆಯಲ್ಲಿ ಮೂವರು ನಾಲ್ವರು ವಿದ್ಯಾರ್ಥಿಗಳು ಸೇರುತ್ತಿದ್ದವು ಸುಮಾರು ಒಂದು ಗಂಟೆ ಯಾವುದೋ ಬಾಲ ಸಾಹಿತ್ಯವನ್ನು ನನ್ನಲು ಓದತಕ್ಕದ್ದು ಮಿಕ್ಕವರು ಕೇಳತಕ್ಕದ್ದು ಕಷ್ಟ ತೋರಿದಾಗ ಅಲ್ಲಿಯೇ ಇದ್ದ ಉಪಾಧ್ಯಾಯರು ಕಷ್ಟವನ್ನು ಸುಲಭ ಹೀಗೆ ನಾವು ಓದಿ ಮುಗಿಸಿದ ಗ್ರಂಥಗಳಲ್ಲಿ ನನಗೆ ಜ್ಞಾಪಕವಿರುವುದು ಮೂರು ನಾಲ್ಕು ಯುವ ಹೋಮ್ ರಾಬಿನ್ಸನ್ ಕ್ರೂಸೋ ಸ್ವಿಸ್ ಫ್ಯಾಮಿಲಿ ರಾಬಿನ್ಸನ್ ಸ್ಯಾನ್ಫೋರ್ಡ್ ಅಂಡ್ ಮಾರ್ಟನ್ ಈವ್ನಿಂಗ್ಸ್ ಅಟ್ ಹೋಮ್ ಗ್ರಂಥ ನನಗೆ ತುಂಬಾ ಮೆಚ್ಚಾಯಿತು ಒಂದಾನೊಂದು ಕುಟುಂಬದವರು ಸಂಜೆಯ ಬಿಡುವಿನಲ್ಲಿ ಅಗಿಷ್ಠಿಗೆ ಅಸುತ್ತಾ ಮೈ ಬಿಸಿ ಮಾಡಿಕೊಳ್ಳುತ್ತಾ ನೆಮ್ಮದಿಯಾಗಿ ಕುಳಿತಿರುತ್ತಾರೆ ಅವರಲ್ಲೊಬ್ಬ ತನಗೆ ತೋಚಿದ ಕಥೆಯನ್ನು ಹೇಳುತ್ತಾನೆ ಆ ಕಥೆಗಳು ಕಥಾವಸ್ತುವಿನ ಚಮತ್ಕಾರದಿಂದ ಸ್ವಾರಸ್ಯ ತಾಳುತ್ತವೆ ಆ ಕಥಾ ಸ್ವಾರಸ್ಯದ ನಡುವೆ ಒಂದು ನೀತಿ ಅಡಗಿಕೊಂಡಿರುತ್ತದೆ ಆ ಕಥೆಗಳಲ್ಲಿ ಒಂದು ಐಸ್ ಅಂಡ್ ಕಣ್ಣಿದ್ದು ಕ್ರೂಡ ಎಂಬುದು ನಾವು ಕಣ್ಣು ಬಿಡಿಕೊಂಡು ಭೀತಿ ನಡೆಯುತ್ತೇವೆ ಆದರೂ ಎಷ್ಟೋ ಮುಖ್ಯ ಸಂಗತಿಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ಇಂಥವು ಆಗಿಗಳು ಏನು ಬಂದಿದೆ ನಮ್ಮ ದೇಶಕ್ಕೆ ಅಂತ ಒಳ್ಳೆಯ ಗ್ರಂಥಗಳನ್ನು ನಾವು ಏಕೆ ಪ್ರಚಾರದಲ್ಲಿರಿಸಿಕೊಂಡಿಲ್ಲ ಒಡನಾಡಿ ರಾಮಸ್ವಾಮಯ್ಯರವರ ಪ್ರಭಾವ ಪುಸ್ತಕ ಮಾತ್ರದಲ್ಲ ತರಗತಿಯ ಪಾಠದ ಮಾತ್ರದಲ್ಲ ಅವರು ವಿದ್ಯಾರ್ಥಿಗಳಿಗೆ ಒಡನಾಡಿಯಂತೆ ಇದ್ದವರು ರಜಾ ದಿನ ತಮ್ಮನ್ನು ಮೂರು ನಾಲ್ಕು ಜನರನ್ನು ಸೇರಿಸಿಕೊಂಡು ಬೆಟ್ಟ ಹತ್ತುವರು ತುದಿ ಮುಟ್ಟಿದ ಬೆಟ್ಟದ ಹಿಂಭಾಗದಿಂದಿಳಿದು ಅಲ್ಲಿಯ ಕಣಿವೆಯ ನೀರಿನ ತೊರೆ ಹುಲ್ಲು ಬಯಲುಗಳಲ್ಲಿ ಸುತ್ತಾಡಿಸುವರು ನಮಗೆ ಅದು ಮಹಾ ಆನಂದ ಅನುಭವ ಗಿಡಗಳ ಕಡೆ ಮರಗಳ ಕಡೆ ನಮ್ಮ ಗಮನವನ್ನು ತಿರುಗಿಸುವರು ಸಿಗುರಿನ ಸೊಗಸನ್ನು ತೋರಿಸುವರು ನೀರಿನ ಸೊಗಸನ್ನು ತೋರಿಸುವರು ಹೀಗೆ ಪ್ರಕೃತಿಯ ಸಿಲುವನ್ನು ಮನಸ್ಸಿಗೆ ಗೋಚರಪಡಿಸುವರು ಸೌಂದರ್ಯವು ಪ್ರಕೃತಿಯಲ್ಲಿರುತ್ತದೆಂಬುದು ನಿಜ ಆದರೆ ನಮ್ಮ ಕಣ್ಣು ಅದಕ್ಕೆ ತೆರೆದಿರುತ್ತದೆಂಬುದು ಅಷ್ಟು ನಿಜವಲ್ಲ ಯಾರಾದರೊಬ್ಬರು ನಮ್ಮ ಕಣ್ಣಿನ ರೆಪ್ಪೆಯನ್ನು ತೆರೆದು ನಮ್ಮ ದೃಷ್ಟಿಯನ್ನು ಸೌಂದರ್ಯ ಸ್ಥಾನದ ಕಡೆಗೆ ತಿರುಗಿಸಬೇಕು ಹೀಗೆ ಮಾಡಿದವರು ರಾಮಸ್ವಾಮಯ್ಯ ಬೆಟ್ಟದಲ್ಲಿಯೋ ಬೇರೆ ಕಡೆಯೋ ಪಾದರಿ ಹೂವಿನ ಮತ್ತು ಪಗಡೆ ಹೂವಿನ ಮರಗಳಿರುತ್ತಿದ್ದವು ರಾಮಸ್ವಾಮಯ್ಯರಿಗೆ ಶ್ರೀರಾಮನವಮಿಯ ಉತ್ಸವದಲ್ಲಿಯೂ ಸಾಮಾನ್ಯವಾಗಿ ಶ್ರೀರಾಮಚಂದ್ರ ಮೂರ್ತಿಯಲ್ಲಿಯೂ ಹೆಚ್ಚು ಉತ್ಸಾಹ ವಿದ್ಯಾರ್ಥಿಗಳು ಪಾದರಿಯ ಹೂವನ್ನು ಪಗಡಿಯ ಹೂವನ್ನು ಶೇಖರಿಸಿ ಹಾರಾಹಾರವಾಗಿ ತಂದುಕೊಟ್ಟರೆ ರಾಮಸ್ವಾಮಯ್ಯರಿಗೆ ತುಂಬಾ ಸಂತೋಷ ಆಹಾರಗಳನ್ನು ಶ್ರೀರಾಮರ ಚಿತ್ರಪಟಕ್ಕೆ ಅಲಂಕರಿಸಿ ಇದು ನಮ್ಮ ಹುಡುಗರ ಸೇವೆ ಎಂದು ಹೆಮ್ಮೆ ಪಡುವರು ನಮ್ಮ ಊರ ಬಳಿಯ ತೋಟಗಳಲ್ಲಿಯೂ ಬೆಟ್ಟದ ಮೇಲೂ ತಿರುಗಾಡುವಾಗ ಪ್ರಾಸ್ತಾವಿಕವಾಗಿ ಎಷ್ಟೋ ಇಂಗ್ಲಿಷ್ ಪದಗಳನ್ನು ಹೇಳಿಕೊಡುವರು ಇಂಗ್ಲಿಷ್ ಸಂಭಾಷಣೆಯನ್ನು ರೂಢಿ ಮಾಡಿಸುವರು ನಡತೆ ನಡೆ ನುಡಿಗಳಲ್ಲಿಯೂ ಮರ್ಯಾದೆಯನ್ನು ಕಲಿಸುವರು ಇದು ಅವರ ವಿಶೇಷ ಲಕ್ಷಣ ಲಾಮಸ್ವಾಮಯ್ಯರವರ ಕುಟುಂಬ ಜೀವನದಲ್ಲಿ ಆಗಾಗ ದುಃಖ ಬಂದಿತು ಅವರ ಮೊದಲನೆಯ ಭಾರೇ ತಿರಿದ ಮೇಲೆ ಪುನಃ ವಿರ್ ವಿವಾಹ ಮಾಡಿಕೊಂಡರು ಆಕೆಯೂ ಒಂದು ವರ್ಷದೊಳಗಾಗಿ ತೀರಿಕೊಂಡಳು ಮತ್ತೆ ಮದುವೆ ಮಾಡಿಕೊಳ್ಳತಕ್ಕದ್ದೆಂದು ಅವರ ಅಣ್ಣಂದಿರು ಮೊದಲಾದ ಬಂಧುಗಳು ಒತ್ತಾಯಪಡಿಸಿದರು ಅವರು ಒಪ್ಪಲಿಲ್ಲ ಆ ಕಾಲದಲ್ಲಿಯೇ ಅವರು ಉಪನಿಷತ್ತಿನ ಕಡೆಗೆ ಮನಸ್ಸು ತಿರುಗಿಸಿದ್ದು ಆದರೆ ನಮ್ಮ ಚಂದ್ರಶೇಖರ ಶಾಸ್ತ್ರಿಗಳು ನನ್ನ ತಂದೆ ಚಿಕ್ಕಜ್ಜ ರಾಮಸ್ವಾಮಿ ಅಯ್ಯರ್ ಅವರು ಪುನಃ ವಿವಾಹ ಮಾಡಿಕೊಳ್ಳಬೇಕೆಂದು ಒತ್ತಾಯ ಹಾಕಿ ಮತ್ತೆ ಮದುವೆ ಮಾಡಿಸಿದರು ಈ ವಿವಾಹದಿಂದ ಅವರಿಗೆ ಸಂತಾನ ಪ್ರಾಪ್ತಿಯಾಯಿತು ಸಂಭವಿತ ಸ್ಕೂಲು ಮೇಷ್ಟರ ವಿಷಯ ಹೆಚ್ಚಾಗಿ ಬರೆಯಲು ಏನಿದ್ದೀತು ರಾಮಸ್ವಾಮಿ ಅಯ್ಯರ್ ಹಣಕಾಸಿನ ವಿಷಯದಲ್ಲಿ ಕಟ್ಟುನಿಟ್ಟಿನಿಂದ ನಡೆದವರು ಸ್ಕೂಲ್ನ ಅಡ್ಮಿಷನ್ ಪ್ರಮೋಷನ್ ಮತ್ತು ಶಿಕ್ಷಣ ಮರ್ಯಾದೆಗೆ ಸಂಬಂಧಪಟ್ಟ ವಿಷಯಗಳೆಲ್ಲ ನಿರ್ದಾಕ್ಷಣದಿಂದ ನಡೆಯುತ್ತಿದ್ದರು ಒಬ್ಬಿಬ್ಬರು ಇದಕ್ಕಾಗಿ ಕೋಪ ಮಾಡಿಕೊಂಡದೂ ಉಂಟು ಆ ಕೋಪವನ್ನು ರಾಮಸ್ವಾಮಯ್ಯ ಲೆಕ್ಕಕ್ಕೆ ತಂದುಕೊಳ್ಳಲು ರಾಮಸ್ವಾಮಯ್ಯ ಅವರು ಭಗವದ್ಭಕ್ತರು ಸೋಮೇಶ್ವರ ದೇವಾಲಯದಲ್ಲಿ ದೀಪಾರಾಧನೆ ಎಂದರೆ ತಪ್ಪದೇ ಬರುವರು ಆ ಹೊತ್ತು ಮಂತ್ರಪುಷ್ಪಕಾಲದಲ್ಲಿ ಚಂದ್ರಶೇಖರ ಶಾಸ್ತ್ರಿಗಳು ವೇದ ಹೇಳುವುದನ್ನು ಕೇಳಬೇಕೆಂದು ಅವರಿಗೆ ಆಶೆ ಅಚ್ಚಪ್ಪ ದಾಸರ ಹರಿಕತೆಗೆ ಅವರು ಸಂಭಾವಿತರಾಗಿದ್ದರ ಜೊತೆಗೆ ಸ್ನೇಹ ತತ್ಪರರೂ ನನ್ನ ನೆನಪಿನ ಅಂಗಳದಲ್ಲಿ ಅವರ ತಮಿಳು ಬೆರೆತಃ ಕನ್ನಡವನ್ನಾಡುವ ಎತ್ತರವಾದ ಮೂರ್ತಿ ಆಗಾಗ ಸುಳಿದಾಡುತ್ತದೆ